ತಾಮಸರಲ್ಲೂ ಮೂರು ವಿಧ ತಮಸ್ಸಾತ್ವಿಕರು ತಮೋ ರಾಜಸರು ಮತ್ತು ತಮಸ್ತಾಮಸರು ಅಂತ ಅದರ ವಿವರಣೆಯನ್ನು ಕೊಡ್ತಾರೆ ತಮಸ್ಸಾತ್ವಿಕರೆನಿಸಿಕೊಂಬರು ಅಮಿತ ಅನಾಖ್ಯಾತ ಸುರಗಣ ತಮಸ್ಸ ದೈತ್ಯ ಸಮುದಾಯ ತಮಸ್ಸು ತಾಮಸ ಅಮಿತ ದುರ್ಗುಣ ಪೂರ್ಣ ಸರ್ವಾಧರೋಡು ಸರ್ವ ಅಧಮರೋಡು ಅಧಮಾಧಮ ಅಪರಿಮಿತವಾಗಿರ್ತಕ್ಕಂಥ ಸಂಖ್ಯೆಯ ಅನಾಖ್ಯಾತ ಹಸುರಗಣ ತಮಸ್ಸಾತ್ವಿಕ ಅಂತ ಕರೆಸ್ಕೊಳತ್ತೆ ದೈತ್ಯರ ಗುಂಪು ತಮಸ್ ರಾಜಸ ಕಲಿಪತ್ನಿ ಪತ್ನಿಯಾಗಿರುವಂತಹ ಲಕ್ಷ್ಮಿ ತಮಸ್ ತಾಮಸಳು ಅಸಂಖ್ಯ ದುರಾತ್ಮನಾದ ಕಲಿ ಎಲ್ಲ ನೀಚ ಅಧಮ ಅಂತ ಕರೆಸ್ಕೊತಾನೆ ತಾಮಸರಲ್ಲಿ ಸಾತ್ವಿಕರು ಅಂತ ಕರೆಸ್ಕೊಳ್ಳೋರು ಅಮಿತವಾದ ಅನಾಖ್ಯಾತ ಹಸುರಗಣ ಉರೆ ಅಂತ ಒಂದು ಶಬ್ದ ಬಂದಿದೆ ಅಮಿತ ಅನಾಕ್ಯಾತ ಸುರಗಣ ಉರೆ ಅಂತ ಉರೆ ಅಂದರೆ ಬಹಳವಾಗಿ ತಾಮಸ ರಾಜಸ ಅಂತ ಅನಿಸ್ಕೊಳ್ಳೋರು ಅಂತ ದೈತ್ಯ ಸಮೂಹದವರು ತಾಮಸ ತಾಮಸರು ಇಬ್ಬರು ಕಲಿಯ ಪುರಂದ್ರಿಯನ್ನು ಹೆಂಡತಿ ಅಲಕ್ಷ್ಮಿ ಮತ್ತು ಅಮಿತ ದುರ್ಗುಣಪೂರ್ಣನು ಸರ್ವಅಧಮರಲ್ಲಿ ಅಧಮಾಧಮ ಎನಿಸಿಕೊಳ್ಳುವವನಾಗಿರ್ತಕ್ಕಂಥ ಅತ್ಯಂತ ದುರಾತ್ಮನಾದ ಕಲಿ ಸೃಷ್ಟಿ ಪ್ರಾರಂಭದಲ್ಲಿ ಸರ್ವೋತ್ತಮನಾದ ಸರ್ವಶಕ್ತನಾದ ಪರಮಾತ್ಮ ಗುಣ ವೈಷಮ್ಯ ವಿದಾನದಲ್ಲಿ ತಮೋ ಗುಣವನ್ನು ಮೂರು ಭಾಗವಾಗಿ ಮಿಶ್ರವನ್ನು ಮಾಡ್ತಾನೆ ತಮಸ್ಸಾತ್ವಿಕ ಗುಣ ತಮೋರಜುಣ ತಮಸ್ತಮಃ ಸಾತ್ವಿಕ ಗುಣ ಪ್ರಾಚುರ್ಯವುಳ್ಳ ಅನಾಖ್ಯಾತ ದೈತ್ಯವರ್ಗವನ್ನು ತಮಸ್ಸಾತ್ವಿಕ ಅಂತ ಸೃಷ್ಟಿ ಮಾಡ್ತಾನೆ ಇವರ ಗಣ ಅಮಿತ ಅಂದರೆ ಇವರು ಅಪ್ರಸಿದ್ಧ ದೈತ್ಯರಾಗಿರುವಂಥ ಕಾರಣ ಅನಾಖ್ಯಾತರು ಅಂತ ಹೆಸರಾಯಿತು ಆಖ್ಯಾತರು ಅಂದರೆ ಪ್ರಸಿದ್ಧರು ಅನಾಖ್ಯಾತರು ಅಂದರೆ ಅಂತ ಇವರು ತಮಸಾತ್ವಿಕ ಜೀವರು ಇವರು ಕೂಡ ನಿರಂಶರು ತಮೋ ರಜೋಗುಣದಿಂದ ಉತ್ಪತ್ತಿಯಾದ ದೈತ್ಯರ ವರ್ಗ ಎರಡನೇದು ಇವರು ದೇವತಾ ವರ್ಗದಲ್ಲೇ ಅಜಾನಜ ದೇವತೆಗಳು ಇದ್ದಂತೆ ದೈತ್ಯವರ್ಗದಲ್ಲಿ ಇರ್ತಾರೆ ಇವರು ತಾಮಸ ರಾಜಸ ಜೀವರು ತಮಸ್ತಮಸ್ಸಿನಿಂದ ಸೃಷ್ಟರಾಗಿರುವಂತಹ ದೈತ್ಯವರ್ಗದವರು ಮುಕ್ತಿಯೋಗ್ಯರಲ್ಲಿ ಬ್ರಹ್ಮ ದೇವರಿಂದ ಆರಂಭ ಮಾಡಿ ಪುಷ್ಕರನ ತನಕ ದೇವತೆಗಳಿದ್ದಂತೆ ಇದ್ದಾರೆ ಇವರೆಲ್ಲರೂ ಸಾಂಶರು ಮತ್ತೆ ತತ್ವಾಭಿಮಾನಿ ಅಸುರರು ಈ ವರ್ಗದಲ್ಲಿ ಪರಮ ನೀಚ ಅಂತಾದರೆ ಕಲಿ ಅವನಲ್ಲಿ ತಾಮಸ ತಾಮಸ ಗುಣ ಪೂರ್ಣ ಪ್ರಮಾಣದಲ್ಲಿದೆ ಉದಾಹರಣೆ ಕೊಡಬೇಕು ಅಂದರೆ ದೇವತಾ ವರ್ಗದಲ್ಲಿ ಬ್ರಹ್ಮವಾಯುಗಳು ಸತ್ವಪ್ರಚುರರಾಗಿರುವಂತೆ ಕಲಿ ತಮಪ್ರಚುರ ಆ ಕಲಿ ಮಿತಿಯಿಲ್ಲದ ದುರ್ಗುಣಗಳಿಂದ ಯುಕ್ತನಾಗಿದ್ದಾನೆ ಅಧಮ ಜೀವರಲ್ಲಿ ಅಧಮ ಪರಮ ಪಾಪಿ ದುರಾತ್ಮ ಕಲಿಯ ನಂತರದಲ್ಲಿ ಅವನ ಪತ್ನಿ ಪುರಂದ್ರಿ ನೀಚಳು ಅವಳಿಗೆ ಜ್ಯೇಷ್ಠ ಅಂತ ಇನ್ನೊಂದು ಹೆಸರು ಈ ದೈತ್ಯರ ತ್ರಿವರ್ಗದಲ್ಲಿ ಪ್ರತಿಯೊಂದರಲ್ಲೂ ಅವಾಂತರ ಭೇದಗಳಿದೆ ತಾರತಮ್ಯ ಅನುಸಾರ ನೀಚತ್ವ ಅನ್ನೋದಿದೆ ದೈತ್ಯರಿಂದ ಪ್ರಾರಂಭ ಮಾಡಿ ನೀಚತ್ವವು ಕಲಿಯ ಕಕ್ಷೆಗೆ ಬಂದಾಗ ಪರಮಾವಧಿ ಇದರಿಂದ ಕಲಿ ಅಧಮಧಮ ಅಂತ ದಾಸರಾಯರು ಹೇಳ್ತಾರೆ ತಾಮಸ ಸಾತ್ವಿಕ ಜೀವರು ತಾಮಸ ರಾಜಸ ಜೀವರಿಗಿಂತ ನೀಚತ್ವ ತಾರತಮ್ಯದಲ್ಲಿ ಕಡಿಮೆ ಅವರು ತಾಮಸ ರಾಜಸರಿಗೆ ವೃತ್ತಿಯರು ತಾಮಸ ರಾಜಸರು ತಾಮಸ ತಾಮಸ ಜೀವರಿಗಿಂತ ನೀಚತ್ವದಲ್ಲಿ ಕಡಿಮೆ ಅವರು ಕಲ್ಯಾದಿ ದೈತ್ಯರಿಗೆ ವೃತ್ತಿಯರು ಅಂತ ಕರೆಸ್ಕೊತಾರೆ ಹೀಗೆ ಪರಮಾತ್ಮ ಸೃಷ್ಟಿಯಲ್ಲಿ ಗುಣವೈಷಮ್ಯದಿಂದ ತಮೋ ಗುಣವನ್ನೇ ಮೂರು ಪ್ರಕಾರವಾಗಿ ವಿಭಾಗ ಮಾಡಿ ತಮಸಾತ್ವಿಕ ತಮೋರಜ ತಮೋ ತಮ ಈ ರೀತಿಯಾಗಿ ಸೃಷ್ಟಿಯನ್ನು ಮಾಡಿದ್ದಾನೆ